ಜನನ ಮರಣರೂಪವಾದ ಈ ಸಂಸಾರ ಘೋರ ಬಹಳ ಕಠಿಣವಾಗಿರ್ತಕ್ಕಂಥದ್ದು ಇದನ್ನು ತಿಳಿದಿರ್ತಕ್ಕಂಥ ಜ್ಞಾನಿಗಳು ಲಕ್ಷ್ಮೀಪತಿಯಾದ ಭಗವಂತನನ್ನೇ ನಿತ್ಯ ಆರಾಧನೆ ಮಾಡ್ತಾರೆ ಅನ್ನೋದನ್ನು ಒಂದು ಸುಂದರವಾದ ಪರ್ವತದ ದೃಷ್ಟಾಂತವನ್ನು ಕೊಟ್ಟು ಇಲ್ಲಿ ತಿಳಿಸ್ತಾರೆ ದೂರದಲ್ಲಿಯ ಪರ್ವತ ಘನಕಾರ ತೋರ್ಪುದು ನೋಡಬ ಜನರಿಗೆ ಸಾರೆಗೈಯಲು ಸರ್ಪವ್ಯಾಘ್ರಗಳಿಂದ ಬಯಬಹುದು ಘೋರತರ ಸಂಸಾರ ಸೌಖ್ಯ ಸಾರ ಅಸಾರ ತರವೆಂದರಿತು ನಿತ್ಯ ರಮಾರಮಣನ ಆರಾಧಿಸುವುದರ ಅದರಿಂದ ಬಲ್ಲವರು ಘನಾಕಾರ ಅಂದರೆ ದಟ್ಟದ ದಟ್ಟವಾಗಿರ್ತಕ್ಕಂಥ ಮೋಡದಂತೆ ಅಂತ ನುಣುಪಾಗಿ ನೋಡಲಿಕ್ಕೆ ಸುಂದರವಾಗಿರುತ್ತೆ ಆದರೆ ದಟ್ಟವಾಗಿ ಇರುತ್ತೆ ಸಾರೆ ಗೈಯಲು ಅಂದರೆ ಸಮೀಪಕ್ಕೆ ಅಥವಾ ಹತ್ತಿರಕ್ಕೆ ಹೋಗಿ ನೋಡಿದಾಗ ಅಂತ ದೂರದಲ್ಲಿ ಹಬ್ಬತ ಘನಾಕಾರ ತೋರ್ಪೋದು ನೋಡ್ಬ ಜನರಿಗೆ ಅಂತ ಸುಭಾಷಿತಕಾರ ದೂರತಕ ಪರ್ವತೋ ರಮ್ಯ ದೂರದಿಂದ ಪರ್ವತ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತೆ ಅದೇ ರೀತಿಯಾಗಿ ಬಂಧು ರಮ್ಯ ಪರಸ್ಪರಂ ದೂರದಲ್ಲಿ ಬಂಧುಗಳಿದ್ದರೆ ಅದು ಕೂಡ ಸಂಬಂಧ ಅನ್ನೋದು ರಮ್ಯವಾಗಿ ಚೆನ್ನಾಗಿರುತ್ತೆ ಯುದ್ಧ ಸೆಚ ಯುದ್ಧ ರಂಗಕ್ಕೆ ಹೋಗದೆ ಯುದ್ಧದ ಕಥೆಯನ್ನು ಕೇಳೋದಾದರೆ ಅದು ಕೂಡ ರೋಚಕವಾಗಿರುತ್ತೆ ತ್ರೀಣಿ ರಮ್ಯಾಣಿ ದೂರತಃ ಮೂರು ಕೂಡ ದೂರದಲ್ಲಿ ಇದ್ದರೆ ಮಾತ್ರ ಅದು ಚೆಂದ ಹತ್ತಿರ ಆದರೆ ಅದು ಕಠಿಣ ಕಷ್ಟ ಅಂಥೇಳಿ ಇಲ್ಲಿ ಸಂಸಾರ ಅಂದರೆ ದಾರ ಪುತ್ರ ಹೆಂಡತಿ ಮಕ್ಕಳು ಅದೇ ಪರ್ವತ ಕರ್ಮಗಳೆ ದೊಡ್ಡ ಬಂಡೆ ಪರ್ವತದಲ್ಲಿರುವಂಥದ್ದು ಅಹಂಕಾರ ಮಮನ ಮಮಕಾರ ಅನ್ನೋದೇ ಆ ಘೋರವಾಗಿರ್ತಕ್ಕಂಥ ದಟ್ಟ ಕಾಡಿನಲ್ಲಿರುವಂಥ ಸರ್ಪ ವ್ಯಾಘ್ರಗಳು ಎಲ್ಲ ಕ್ರೂರ ಮೃಗಗಳು ಪುತ್ರೇ ಕ್ಷಣ ಬಿತ್ತೇ ಕ್ಷಣ ದಾರೇ ಕ್ಷಣ ಇದೆಯಲ್ಲ ಈ ಎಲ್ಲವೂ ಕೂಡ ಮೋಕ್ಷಕ್ಕೆ ಪ್ರತಿಬಂಧಕಗಳೇನು ದೂರದಿಂದ ನೋಡಿದ್ರೆ ಬೆಟ್ಟ ಒಳ್ಳೆ ಮೋಡದಂತೆ ನುಣುಪಾಗಿ ಸುಂದರವಾಗಿ ಕಾಣತ್ತೆ ಹತ್ರ ಹೋಗಿ ವನವಿಹಾರ ಮಾಡಬೇಕು ಅಂತ ಅಪೇಕ್ಷೆ ಬರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಆಸೆ ಬರುತ್ತೆ ಅಲ್ಲೇ ಒಂದು ಮನೆ ಮಾಡ್ಕೊಂಡು ಯಾಕೆ ವಾಸ ಮಾಡಬಾರ್ದು ಬಹಳ ಚೆನ್ನಾಗಿದೆ ಅಂತ ಆ ಗಿರಿಧಾಮ ಅಥವಾ ಪರ್ವತಗಳಲ್ಲಿ ಭೂಮಿಯಲ್ಲೇ ಸ್ವರ್ಗಸುಖ ಅನುಭವಿಸಬೇಕು ತುಂಬ ಚೆನ್ನಾಗಿದೆ ಹಿಲ್ ಸ್ಟೇಷನ್ ಅಂತ ಏನು ಹೇಳ್ತೀವಲ್ಲ ಹಾಗೆ ಭಾಳ ಚೆನ್ನಾಗಿರುತ್ತೆ ಅಂತ ಆದರೆ ಸಾರೆಗೈಯ್ಯಲು ಅಂದರೆ ಸಮೀಪಕ್ಕೆ ಹೋದರೆ ಸರ್ಪ ವ್ಯಾಘ್ರಗಳಿಂದ ಭಯಬೀಹುದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಅದು ನಮ್ಮ ಕಣ್ಣು ಕಾಲುಗಳನ್ನು ನಮ್ಮನ್ನು ಅತ್ಲ ಕರ್ಕೊಂಡು ಹೋಗುತ್ತೆ ಆದರೆ ಹತ್ರ ಹೋದರೆ ಅದು ಗೊಂಡಾರಣ್ಯ ಬ ದಟ್ಟವಾಗಿರ್ತಕ್ಕಂಥ ಕಾಡು ಅದರೊಳಗೆ ಪ್ರವೇಶ ಮಾಡಿದ್ರೆ ಗಿಡ ಮರ ಮೃಗ ಪಕ್ಷಿಗಳನ್ನು ನೋಡ್ತಾ ದಾರಿ ತಪ್ಪಿ ಅಲ್ಲಿಯೇ ಸುತ್ತಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆ ಪರ್ವತದಿಂದ ಅಥವಾ ದಟ್ಟವಾದ ಅರಣ್ಯ ಪ್ರದೇಶದಿಂದ ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗಲ್ಲ ಅಷ್ಟೊತ್ತಿಗೆ ಹಗಲು ಕಳೆದು ರಾತ್ರಿ ಆಗೋಗುತ್ತೆ ಮೊದಲೇ ಸೂರ್ಯನ ಬೆಳಕು ಕಡಿಮೆ ಇರುತ್ತೆ ಯಾಕಂದರೆ ಆ ವನ ಅನ್ನೋದು ದಟ್ಟವಾಗಿದೆ ಬಳ್ಳಿ ಪೊದೆ ಮುಳ್ಳು ಗಿಡ ಎಲ್ಲ ತುಂಬಿ ದುರ್ಗಮವಾಗಿರ್ತಕ್ಕಂಥ ದಾರಿ ಮತ್ತೆ ಕಾಡು ಹುಳಗಳು ಸೊಳ್ಳೆಗಳು ಹೀಗೆ ಬೇರೆ ಬೇರೆ ಎಲ್ಲ ಕ್ರಿಮಿ ಕೀಟಗಳು ಜೀರುಂಡೆಗಳು ಭೀಕರವಾದ ಶಬ್ದ ಗೂಬೆಗಳ ಶಬ್ದ ಮತ್ತು ಇಷ್ಟೆಲ್ಲ ಸುತ್ತಿ ಸುತ್ತಿ ಸುತ್ತಿ ಹಸಿವು ಬಾಯಾರಕ್ಕೆ ಪೀಡೆಯಾಗಿದೆ ಆದ್ದರಿಂದ ಅಕಸ್ಮಾತ್ ಏನಾರು ಆ ಪರ್ವತ ಗುಡ್ಡದಲ್ಲಿ ಪರ್ವತದಲ್ಲಿ ಬಿದ್ದರೆ ಪ್ರಪಾತದಲ್ಲಿ ಬಿದ್ದಂತೆ ನರಕ ದರ್ಶನವೇ ಆಗ್ತಾಯಿದೆ ಹಾಗಿದೇ ಈ ಸಂಸಾರ ಸಂಸಾರ ಘೋರತರ ಇನ್ನು ಮುಂದಿನ ಸಂಧಿಗಳಲ್ಲಿ ಹೇಳ್ತಾರೆ ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮದುಃಖ ಈ ಸಂಸಾರ ಅನ್ನೋದು ಆ ಗೊಂಡಾರಣ್ಯಕ್ಕಿಂತ ಹೆಚ್ಚು ಘೋರ ಇದು ಯಾಕೆಂದರೆ ಆವನದಿಂದ ಬಹಳ ಕಷ್ಟಪಟ್ಟರೆ ಹೊರಗಾರು ತಪ್ಪಿಸ್ಕೊಂಡು ಬರ್ಬೋದು ಆದರೆ ಈ ಸಂಸಾರವನ್ನು ನಾವೇ ಬಿಡಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಘೋರ ಥರ ಅಂಥೇಳಿ ಇಲ್ಲಿ ಸಂಸಾರದಲ್ಲಿ ಸಿಕ್ತಕ್ಕಂಥ ಸೌಖ್ಯ ಅಸಾರ ಥರ ಅಂದರೆ ಆ ಗೊಂಡ ಅರಣ್ಯದಲ್ಲಿ ಅಥವಾ ಭಯಂಕರವಾದ ಅರಣ್ಯದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಆಪತ್ತುಗಳು ಎದುರಾಗ್ತಾಯಿದೆ ವಿದ್ಯುತ್ ದ್ವೀಪ ಮೊದಲಾಗಿರ್ತಕ್ಕಂಥ ವೈಜ್ಞಾನಿಕ ಉಪಕರಣಗಳಿಂದ ಏನೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ದಾರಿಯಾದರೂ ಇದೆ ಆದರೆ ಸಂಸಾರದಲ್ಲಿ ಬರ್ತಕ್ಕಂಥ ತಾಪತ್ರೆಗಳಿಗೆ ಪರಿಹಾರನೇ ಇಲ್ಲ ಅವೆಲ್ಲವನ್ನು ಕೂಡ ಪ್ರಾಯಶ್ಚಿತ್ತಗಳಿಂದ ಪರಿಹಾರ ಮಾಡೋಣ ಅಂದರೆ ಅದು ಕೂಡ ಸಾಧ್ಯ ಇಲ್ಲ ಯಾಕೆ ಪ್ರಾಯಶ್ಚಿತ್ತ ಅನ್ನೋದು ಕೂಡ ಒಂದು ಕರ್ಮನೇ ತಾನೇ ಪೂರ್ವದ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮವನ್ನು ಈಗ ಪ್ರಾಯಶ್ಚಿತ ಕರ್ಮದಿಂದ ಪರಿಹಾರ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ ಯಾಕೆ ಅಂದರೆ ಅದೂ ಕರ್ಮ ಇದೂ ಕರ್ಮವೇ ಆಗಿದೆ ಆದ್ದರಿಂದ ಕಷ್ಟ ಅಜ್ಞಾನ ದೋಷಗಳಿಂದ ಆಗಿರುತ್ತೆ ಸ್ವಪ್ನದಲ್ಲಿ ಕಂಡು ಅನಿಷ್ಟವನ್ನು ಓಡಿಸ್ಲಿಕ್ಕೆ ಸ್ವಪ್ನದಲ್ಲಿ ಪ್ರಯತ್ನ ಮಾಡಿದ್ರೆ ಹೇಗೆ ವ್ಯರ್ಥವೋ ಹಾಗೆ ಆಗತ್ತೆ ಅದಕ್ಕೆ ಭಾಗವತ ಹೇಳುತ್ತೆ ಸ್ವಪ್ನದಲ್ಲಿ ಕಾಣ್ತಕ್ಕಂಥ ಪದಾರ್ಥ ಹಗ್ಗದಲ್ಲಿ ಕಲ್ಪನೆ ಮಾಡ್ಕೊಳ್ಳುವಂಥ ಹಾವಿನಂತ ಇಲ್ಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈ ಸ್ವಪ್ನ ಏನು ಅಂದರೆ ಅನಾದಿ ಮನೋಗತ ಅನ್ ಮಾನಸ ವಾಸನಾಮಯ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ಭಗವಂತ ತೋರಿಸ್ತಾನೆ ಆ ಸ್ವಪ್ನ ಅನ್ನೋದು ಸತ್ಯವೇ ಆಗಿದೆ ಆದರೆ ತತ್ಕ್ಷಣದಲ್ಲಿ ಹುಟ್ಟಿದ ತತ್ಕ್ಷಣದಲ್ಲಿ ನಾಶ ಆಗುತ್ತೆ ಭಗವಂತನೇ ಆ ರೀತಿಯಾಗಿ ಮಾಡ್ತಾನೆ ಹಾಗಾಗಿ ಈ ಸಂಸಾರ ಅನ್ನೋ ಸುಖ ಸೌಖ್ಯದಂತೆ ಮೇಲ್ನೋಟಕ್ಕೆ ಕಾಣುತ್ತೆ ಆದರೆ ಅದು ಸುಖವಾಗಿ ಇರೋದಿಲ್ಲ ಅದು ಆಗಿರುತ್ತೆ ಮರೀಚಿಕೆಯಂತೆ ದೂರತೋ ದೃಶ್ಯಂ ತತ್ಕಾಲೇ ದುಃಖಮೇವ ಎತ್ ಮೃಗತೃಷ್ಣೇತ್ಯ ಪ್ರಾಹು ಭೋಗಂ ವೈಷಯಿಕಂಬಾನ್ ದೂರದಿಂದ ನೋಡಿದಾಗ ವಿಷಯ ಭೋಗ ಸುಖಕರ ಎಷ್ಟು ಹಿತವಾಗಿದೆ ಅಂತ ಅದರೊಳಗೆ ಅಭಿ ಅಥವಾ ಆಸಕ್ತಿ ಅನ್ನೋದು ಬರುತ್ತೆ ಅದನ್ನು ಭೋಗ ಮಾಡುವಾಗ ದುಃಖಕರವೇ ಆಗುತ್ತೆ ಅದರಿಂದ ಮರೀಚಿಕೆ ಮೃಗತೃಷ್ಣೆ ಅಂತ ಜ್ಞಾನಿಗಳು ಹೇಳ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ ಹೀಗಾಗಿ ಈ ಸಂಸಾರ ಅನ್ನೋದು ಆ ದೂರದ ಪರ್ವತದಂತೆ ಸುಂದರವಾಗಿ ಕಾಣ್ತಾ ಇದೆ ಭಗವಂತನ ಸರ್ವಸ್ವಾತಂತ್ರ್ಯದ ವ್ಯಾಪಾರ ಈ ಸಂಸಾರ ಅನುಭವದಲ್ಲಿ ಅದು ದುಃಖಕರವಾಗಿ ಜನ್ಮ ಜನ್ಮಕ್ಕೂ ಇನ್ನು ಸಂಸಾರ ಬೇಡ ಜನನ ಮರಣ ರೂಪವಾದ ಸಂಸಾರದಿಂದ ನನ್ನನ್ನು ಬಿಡುಗಡೆ ಮಾಡುವಂಥ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಈ ಸಂಸಾರ ಅನ್ನೋದು ಬಂಧಕ ವ್ಯಾಪಾರ ಸಂಸಾರ ಅನ್ನೋ ಇದರೊಳಗೆ ಭಗವಂತನೇ ನಮ್ಮನ್ನು ಜೀವನನ್ನು ಬಂಧನ ಮಾಡಿಟ್ಟಿದ್ದಾನೆ ಆದ್ದರಿಂದ ಅವನನ್ನೇ ಮೊರೆ ಹೋಗಿ ಈ ಸಂಸಾರ ಬಂಧನದ ಬಿಡುಗಡೆಗಾಗಿ ಪ್ರಯತ್ನ ಮಾಡಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲಿ ಭಗವಂತನೇ ಸ್ವತಂತ್ರ ಕರ್ತರು ಜೀವ ಪರಾಧೀನ ಕರ್ತರು ಆದ್ದರಿಂದ ಬಂಧನದಲ್ಲಿಟ್ಟಿರ್ತಕ್ಕಂಥ ಪರಮಾತ್ಮನನ್ನೇ ಬಂಧನದ ಬಿಡುಗಡೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ಬೇರೆ ಯಾವ ರೀತಿಯಿಂದ ಕೂಡ ಪ್ರಾರ್ಥನೆ ಮಾಡೋದಕ್ಕಾಗಲ್ಲ ಹಾಗಾದ್ರೆ ಅವನನ್ನು ಪ್ರಾರ್ಥನೆ ಮಾಡಿ ಹೊಲಿಸ್ಕೊಂಡ್ರೆ ಮಾತ್ರ ಅವನು ಬಿಡುಗಡೆ ಮಾಡೋದು ಜಮಯಿ ವೇಷ ಉಣತೆ ತೇನ ಲಭ್ಯ ಅಂತ ಪರಮಾತ್ಮ ಯಾರ ಮೇಲೆ ಅನುಗ್ರಹವನ್ನು ಮಾಡ್ತಾನೋ ಅವನಿಗೆ ಈ ಸಂಸಾರದ ಬಂಧನವನ್ನು ಬಿಡುಗಡೆ ಮಾಡ್ತಾನೆ ಹೊರತು ಕೇವಲ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅದರಿಂದ ಬಂಧನದಿಂದ ಬಿಡಿಸು ಯಾಕಂದರೆ ನೀ ಏನು ಹೇಳಿದ್ದಿ ಪ್ರಾರ್ಥನೆ ಮಾಡಿದರೆ ಬಂಧನದಿಂದ ಬಿಡಿಸ್ತೀನಿ ಅಂಥೇಳಿ ಅಂತ ಈ ಯಜಮಾನನ ಕೂಲಿಗೆ ಮಾತಾಡಿ ಆ ಕೆಲಸ ಮುಗಿದ ತಕ್ಷಣ ಕೂಲಿ ಇಸ್ಕೊಂಡು ಹೋಗ್ತೀವಲ್ಲ ಹಾಗಾಗಲ್ಲ ಭಗವಂತ ಯಾರ ಮೇಲೆ ಅನುಗ್ರಹ ಮಾಡ್ತಾನೋ ಅವ ಈ ಸಂಸಾರ ಬಂಧನದಿಂದ ಬಿಡುಗಡೆ ಆದರಿಂದ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಬಂಧನ ಮಾಡೋದು ಒಂದು ರೀತಿಯಾಗಿರೋ ವ್ಯಾಪಾರ ಬಿಡುಗಡೆ ಮಾಡೋದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ವ್ಯಾಪಾರ ಈ ಎರಡೂ ಮಾಡ್ತಕ್ಕಂಥವರು ಒಬ್ಬನೇ ಪರಮಾತ್ಮ ಬಂಧಕೋ ಭವಪಾಶೇನ ಮೋಚಕಶ್ಚಸ ವೈಹಿ ಬಿಡುಗಡೆ ಅಂತ ಕೇಳಿದರೆ ನಿತ್ಯ ರಮಾರಮಣನ ಆರಾಧಿಸುವುದರಿಂದ ಬಲ್ಲವರು ಸೋಯಂ ಬಿಹಾರ ಹ್ಯಮೇ ಅಂತ ಭಗವಂತ ತಾನು ಲಕ್ಷ್ಮೀದೇವಿಯ ಜೊತೆಗೆ ವಿಹಾರ ಅಂತ ತಿಳ್ಕೊಂಡೇನೆ ಅದೇ ರೀತಿಯಾಗಿ ಮಾಡ್ತಾನೆ ಆದ್ದರಿಂದ ಬಲ್ಲವರು ಅಂದರೆ ಜ್ಞಾನಿಗಳು ಈ ಬಂದ ಮೋಕ್ಷ ವ್ಯಾಪಾರವನ್ನು ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಅವನನ್ನು ಉಪಾಸನೆ ಮಾಡಿ ಅವನನ್ನು ನಿತ್ಯ ಆರಾಧನೆ ಮಾಡಿ ಅಂತ ಯಾವತ್ತೋ ಒಂದಿನ ಅಂತಲ್ಲ ನಿತ್ಯದಲ್ಲಿ ಆರಾಧನೆ ಮಾಡಿ ಅವನ ಒಲುಮೆಯನ್ನು ಪ್ರೀತಿಯನ್ನು ಗಳಿಸಿ ಅವನನ್ನೇ ಪ್ರಾರ್ಥಿಸಿ ಸಂಸಾರ ಬಂಧನದ ಬಿಡುಗಡೆಗಾಗಿ ಮತ್ತೆ ಪ್ರಾರ್ಥನೆ ಮಾಡಬೇಕು ನಿತ್ಯ ಅಂದರೆ ಪಿಬತ ಭಾಗವತ ರಸಮ ಆಲಯಂ ಅಂತ ಹೇಳಿದಂಗೆ ಎಲ್ಲಿ ತನಕ ಈ ಲಿಂಗ ಶರೀರ ಇರುತ್ತೋ ಅಲ್ಲಿ ತನಕ ಭಗವಂತ ನಿನ್ನ ಪ್ರಾರ್ಥನೆ ನಿನ್ನ ಸ್ಮರಣಾದಿಗಳನ್ನು ಮಾಡುವಂತ ಜ್ಞಾನ ಕೊಡು ಎಂದೂ ವಿಸ್ಮರಣೆ ಮಾಡೋದಿದ್ದಂತೆ ನನ್ನನ್ನು ರಕ್ಷಿಸುವ ವಿಘ್ನೇಶ್ವರ ಸಂಧಿಯಲ್ಲಿ ತಿಳಿಸ್ದಂಗೆ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನ್ನೇ ಕರುಣಿಸುವುದನಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೇನು ತಿಂದು ಅಂತ ಕುಯೋನಿಗಳು ಬಂದರೂ ನಾನು ಎರದಿರೋದಿಲ್ಲ ನನಗೆ ಅಲ್ಲಿ ನಿನ್ನ ಸ್ಮರಣೆ ಮಾಡುವಂತಹ ಭಾಗ್ಯವನ್ನು ಕೊಡು ಅಂತ ಆದ್ದರಿಂದ ಭಗವಂತ ಯಾವ ಯೋನಿಯನ್ನು ಕೊಟ್ಟರು ಅವನ ಸ್ಮರಣೆಯನ್ನು ಕೊಡ್ತಾನೆ ಅಂದರೆ ಕೊಡಲಿ ಅಂತ ದಾಸರ ಹೇಳ್ತಾರಲ್ಲ ಆ ರೀತಿಯಾಗಿ ಜನ್ಮ ಜನ್ಮಾಂತರಕ್ಕೂ ಎಲ್ಲಿ ತನಕ ಈ ಲಿಂಗ ದೇಹ ಇದೆಯೋ ಅಲ್ಲಿ ತನಕ ನಿನ್ನೆ ಸ್ಮರಣೆ ಮಾಡಿ ಲಿಂಗದೇಹದ ಸಂಸಾರದ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುವಂಥ ಬುದ್ಧಿಯನ್ನು ಕೊಡು ಸ್ಮರಣಾದಿಗಳನ್ನು ಕೊಡು ಅಂತ ಭಗವಂತನನ್ನೇ ಪ್ರಾರ್ಥನೆ ಮಾಡಿ ಲಿಂಗ ಶರೀರವನ್ನು ಬಿಡಿಸ್ಕೋಬೇಕೆ ಹೊರತು ಅದಕ್ಕೆ ಅನ್ಯ ಉಪಾಯ ಇಲ್ಲ ಆದ್ದರಿಂದ ದೂರದಲ್ಲಿ ಆ ಪರ್ವತ ಹೇಗೆ ಮೂಡದಂತೆ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣುತ್ತೋ ಹತ್ರ ಹೋದರೆ ಹಾವು ಹುಲಿಗಳಿಂದ ಭಯಂಕರವಾಗಿದೆ ಆ ಸಂಸಾರದ ಸುಖವೂ ಅಷ್ಟೇ ಬಿಂದು ಮಾತ್ರ ಸುಖ ಅನುಭವ ಒಂದು ಹನಿಯಷ್ಟು ಸುಖ ಅಷ್ಟೇ ಪರ್ವತಕ್ಕೆ ಸುಮ ದುಃಖ ದುಃಖ ಎಷ್ಟಿದೆ ಅಂದರೆ ದೊಡ್ಡ ಪರ್ವತ ಇದ್ದರೆ ಎಷ್ಟಿದ್ಯೋ ಅಗಾಧವಾದ ಪರ್ವತ ಅಷ್ಟು ದುಃಖನೇ ಇರೋದು ಅಂತ ಹಾಗಾದ್ರೆ ಸಂಸಾರದಲ್ಲಿ ಇಷ್ಟೆಲ್ಲ ಕಠಿಣತೆ ಇದ್ದರೂ ಯಾಕೆ ಭಗವಂತ ಹಾಕ್ತಾನೆ ಅಂದರೆ ಪರಮಾತ್ಮ ಸಾಧನೆ ಮಾಡಿಸ್ಬೇಕು ಅದಕ್ಕೆ ಈ ಲಿಂಗ ದೇಹ ಸ್ಥೂಲ ದೇಹ ಇತ್ಯಾದಿಗಳ ಸಂಬಂಧವನ್ನು ಮಾಡಿಸ್ತಾನೆ ಮಾಡ್ತಾನೆ ಯಾಕೆ ಅಂದರೆ ತಂದೆ ಬಹು ಸಂಭ್ರಮದಿ ತನ್ನಯ ಬಂಧುಗಳಗವ ನೆರಹಿ ಮದುವೆಯ ನಂದನಗೆ ತಾಮಾಡಿ ಮನೆಯೊಳಗಿಡುವ ತರನಂತೆ ಇಂದಿರಾದವ ತನ್ನ ಇಚ್ಛೆಯ ಲಿಂಗ ಗುಣಗಳ ಚೇತನಕ್ಕೆ ಸಂಬಂಧಗಿಸಿ ಸುಖ ಅಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ ಈ ಚೇತನರಿಗೆ ಆ ಸಂಬಂಧವನ್ನು ಉಂಟುಮಾಡಿ ಶರೀರ ಮಾತ್ರ ಕಲುಧರ್ಮ ಸಾಧನ ಅಂತ ಸಾಧನೆಗಾಗಿ ಕೊಟ್ಟಿರ್ತಕ್ಕಂಥ ಶರೀರ ಇದು ಅದನ್ನು ಸಾಧನೆ ಮಾಡಿಸ್ಬೇಕಾಗಿದೆ ಭಗವಂತ ಆದ್ದರಿಂದ ಆ ದೇಹದ ಸಂಬಂಧವನ್ನು ಹಚ್ತಾನೆ ಅದು ಮೋಕ್ಷಕ್ಕೆ ಅವಶ್ಯಕ ಸಾಧನೆಗೆ ಅವಶ್ಯಕ ಮೋಕ್ಷಕ್ಕೆ ಪ್ರತಿಬಂಧಕ ಮೋಕ್ಷಕ್ಕೆ ಬೇಕಾದ ಸಾಧನೆಗೆ ಅವಶ್ಯಕ ಮೋಕ್ಷಕ್ಕೆ ಪ್ರತಿಬಂಧಕ ಆದ್ದರಿಂದ ಜೀವರ ಮೇಲೆ ಕಾರುಣ್ಯದಿಂದ ಅವರಿಗೆ ಸಾಧನೆಯನ್ನು ಮಾಡಿಸಿ ಪುನರಾವೃತ್ತಿರಾಹಿತ್ಯವಾದ ಶಾಶ್ವತ ಸುಖವಿರುವಂತಹ ಮೋಕ್ಷವನ್ನು ಕೊಡೋದಕ್ಕಾಗಿ ಭಗವಂತ ಈ ರೀತಿಯಾಗಿ ಮಾಡ್ತಾನೆ ಸಂಸಾರದ ಬಂಧವನ್ನು ಕಲ್ಪಿಸಿಕೊಡ್ತಾನೆ ಆದರೆ ಜೀವ ಎಚ್ಚರಿಕೆಯಿಂದ ಜಾಗರೂಕರಾಗಿರಬೇಕು ಅಲ್ಲಿ ವಿಷ ಸುಖದಲ್ಲೇ ಮೈ ಮರೆತರೆ ಮತ್ತು ಸರ್ಪವ್ಯಾಘ್ರಗಳಂತೆ ಇರ್ತಕ್ಕಂಥ ಗೋರ ಸಂಸಾರ ಬಂಧನದಲ್ಲಿ ಸಿಕ್ಕಾಕೋಬೇಕಾಗತ್ತೆ ಇಲ್ಲದೇ ಉಪಾಯದಿಂದ ಆ ಸಂಸಾರದಿಂದ ಅಂದರೆ ಹೇಗೆ ಅಲ್ಲಿ ಅಡವಿಯಿಂದ ಹೊರಗೆ ಬರಲಿಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಸಾಧನಗಳನ್ನು ಬಳಸಿಯಾದರೂ ಕಷ್ಟಪಟ್ಟು ಬರ್ತೀವೋ ಹಾಗೆ ಇಲ್ಲೂ ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಜ್ಞಾನ ಮಾಡಿಕೊಂಡು ಗುರುಗಳ ಉಪದೇಶವನ್ನು ಪಡ್ಕೊಂಡು ನಿಶ್ಚಯ ಜ್ಞಾನವನ್ನು ಸಂಪಾದನೆ ಮಾಡಿ ಈ ಸಂಸಾರ ಬಂಧನದಿಂದ ಬಿಡುಗಡೆಗಾಗಿ ಮನುಷ್ಯ ಪ್ರಯತ್ನ ಮಾಡಬೇಕು ಆಗ ಭಗವಂತ ಯಾವಾಗ ಅನನ್ಯಾಸಿಂತೆಯಂತೋಮೇಜನ ಪರಿ ಉಪಾಸತೆ ಅಂತಹ ಜೀವರು ಯೋಗಕ್ಷೇಮಂ ವಹಾಮ್ಯಂ ಅಂತವ್ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತೇಳಿ ಸಂಸಾರ ಬಂಧನವನ್ನು ಬಿಡುಗಡೆ ಮಾಡಿ ಸ್ವರೂಪ ಆನಂದ ಆವಿರ್ಭಾವ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾರೆ